ಸಪ್ತರ್ಷಿಗಳು ವೈವಸ್ವತಮನು ವಿಶ್ವಾಮಿತ್ರ ಮಿತ್ರ ನಿರಋತಿ ಮೊದಲಾದವರ ತಾರತಮ್ಯವನ್ನು ತಿಳಿಸ್ತಾರೆ ಹುತವಹಗೆ ದ್ವಿಗುಣಾಧಮರು ವಿಧಿಸುತ ಮರಿಚಾದಿಗಳು ವೈವಸ್ವತನು ವಿಶ್ವಾಮಿತ್ರರಿಗೆ ಕಿಂಚಿತ್ ಗುಣಾಧಮರು ವೃತ್ತಿವರ ಜಗನ್ಮಿತ್ರ ವರ ನಿರಋತಿಯು ಪ್ರಾವಹಿ ತಾರರಿಗೆ ಕಿಂಚಿತ್ ಗುಣಾಧಮ ಧನಪ ವಿಶ್ವಕ್ಸೇನರೆನಿಸುವರು ಹುತವಹ ಅಂದರೆ ಅಗ್ನಿ ಅಗ್ನಿ ಅಗ್ನಿಗಿಂತ ಬ್ರಹ್ಮಪುತ್ರರಾಗಿರ್ತಕ್ಕಂಥ ವಿಧಿ ಸುತ ಅಂದರೆ ಬ್ರಹ್ಮಪುತ್ರರು ಬ್ರಹ್ಮಪುತ್ರರಾಗಿರುವಂತಹ ಮರೀಚಿ ಮೊದಲಾದ ಸಪ್ತರ್ಷಿಗಳು ಮತ್ತು ವಿಶ್ವಾಮಿತ್ರ ಮುನಿ ಇವರೆರಡು ಗುಣದಿಂದ ತಾರತಮ್ಯದಲ್ಲಿ ಕಡಿಮೆ ವೈವಸ್ವತಮನು ವಿಶ್ವಾಮಿತ್ರ ಮೊದಲಾದವರಿಗಿಂತ ಸ್ವಲ್ಪ ಕಡಿಮೆ ವ್ರತಿಗಳಲ್ಲಿ ಶ್ರೇಷ್ಠನು ಜಗತ್ತಿಗೆ ಮಿತ್ರನೂ ಆದ ಮಿತ್ರನಾಮಕ ಸೂರ್ಯ ಉತ್ತಮನಾದ ನೆರಋತಿ ಪ್ರವಾಹವಾಯುವಿನ ಪತ್ನಿಯಾಗಿರ್ತಕ್ಕಂಥ ಪ್ರಾವಹಿ ಮತ್ತು ತಾರ ಅಂದರೆ ಗುರುಪತ್ನಿಯಾಗಿರುವಂತಹ ತಾರ ಬೃಹಸ್ಪತಿ ಆಚಾರ್ಯರ ಪತ್ನಿ ಈ ಐದು ಜನರು ವಿಶ್ವಾಮಿತ್ರಾದಿಗಳಿಗಿಂತ ಸ್ವಲ್ಪ ತಾರತಮ್ಯದಲ್ಲಿ ಕಡಿಮೆ ಇವರಿಗಿಂತ ಕುಬೇರ ಮತ್ತು ವಿಶ್ವಕ್ಸೇನರು ಸ್ವಲ್ಪ ಕಡಿಮೆ ಕುಬೇರ ವಿಶ್ವಕ್ಸೇನರಿಗೆ ಗಣಪತಿ ಸಮಾನ ಅಂತ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ ಇಲ್ಲಿ ಮರೀಚಿ ಮೊದಲಾದವರು ಅಂದರೆ ಮರೀಚಿ ಪುಲಸ್ತ್ಯ ಪುಲಹ ಕ್ರತು ವಸಿಷ್ಠ ಅಂಗೀರಸ ಮತ್ತು ಅತ್ರಿ ಇಂಥ ಸಪ್ತರ್ಷಿಗಳನ್ನು ಕೂಡ ಇಲ್ಲಿ ತಗೋಬೇಕು ಯಜ್ಞ ಯಾಗಾದಿಗಳಲ್ಲಿ ಹವೀಸನ್ನು ಆಯಾ ದೇವತೆಗಳಿಗೆ ವೈದು ಮುಟ್ಟಿಸುವ ಜವಾಬ್ದಾರಿಯನ್ನು ಅಗ್ನಿದೇವನಿಗೆ ಪರಮಾತ್ಮ ಕೊಟ್ಟಿಯಾನೆ ಆದ್ದರಿಂದ ಅಗ್ನಿದೇವರಿಗೆ ಹುತ ವಾಹ ಅಂತ ಹೆಸರು ಹುತ ಅಂದರೆ ಹವಿಸು ವಾಹ ಅಂದರೆ ವಾಹಕ ಅದನ್ನು ತಗೊಂಡೋಗಿ ತಲುಪಿಸುವಂಥವನು ಅಗ್ನಿ ಅಂತಹ ಅಗ್ನಿಗೆ ಬ್ರಹ್ಮದೇವರ ಮಕ್ಕಳಾಗಿರ್ತಕ್ಕಂಥ ವಿಧಿಸುತ ಅಂದರೆ ಬ್ರಹ್ಮದೇವರ ಮಕ್ಕಳಾಗಿರುವಂತಹ ಮರೀಚಿ ಅತ್ರಿ ಆಂಗಿರಸ ಫುಲಸ್ತ್ಯ ಪುಲಹ ಕ್ರತು ವಸಿಷ್ಠ ಈ ಸಪ್ತರ್ಷಿಗಳು ಎರಡು ವಿಜಾತೀಯ ಗುಣದಿಂದ ಅದ ಮರು ದ್ವಿಗುಣ ಆದಮರು ಅದೇ ರೀತಿಯಾಗಿ ವೈವಸ್ವತಮನು ಮತ್ತು ವಿಶ್ವಾಮಿತ್ರ ಮಹರ್ಷಿ ಇವರೂ ಕೂಡ ಅಗ್ನಿಗಿಂತ ಎರಡು ಗುಣಗಳಿಂದ ಕಡಿಮೆ ಈ ಏಳು ಪ್ಲಸ್ ಎರಡು ಒಂಬತ್ತು ಜನರಿಗಿಂತ ಅಗ್ನಿ ಎರಡು ವಿಜಾತೀಯ ಗುಣಗಳಿಂದ ಶ್ರೇಷ್ಠ ವ್ರತಿ ವರ ಅಂದರೆ ವ್ರತಶ್ರೇಷ್ಠನು ಜಗನ್ಮಿತ್ರನೂ ಆಗಿರ್ತಕ್ಕಂಥ ಮಿತ್ರನಾಮಕ ಸೂರ್ಯ ಅವನು ದ್ವಾದಶ ಒಬ್ಬ ನೈಋತ್ಯ ದಿಕ್ಕಿನ ದಿಕ್ಪತಿಯಾದ ನೀರಋತಿ ಪ್ರವಾಹ ವಾಯುವಿನ ಪತ್ನಿ ಪ್ರಾವಹಿ ದೇವಗುರುಗಳಾಗಿರುವಂತಹ ಬೃಹಸ್ಪತ್ಯಾಚಾರ್ಯರ ಪತ್ನಿ ತಾರಾದೇವಿ ಈ ನಾಲ್ಕು ಮಂದಿ ಮರೀಚಾದಿ ಒಂಬತ್ತು ಮಂದಿಗಿಂತ ತಾರತಮ್ಯದಲ್ಲಿ ಅವರರು ನಿರಋತಿ ನೈಋತ್ಯ ರೀತಿಯ ಅಭಿಮಾನಿ ದೇವತ ಅವನು ಪ್ರಹ್ಲಾದ ವಿಭೀಷಣೈವರಂತೆ ದೈತ್ಯ ಮನೆಯಲ್ಲಿ ಜಾತನಾಗಿದ್ದರೂ ಕೂಡ ದೇವತಾ ವರ್ಗಕ್ಕೆ ಸೇರಿದವನು ಪರಮಾತ್ಮನ ಭಕ್ತ ಈ ಮೇಲಿನ ನಾಲ್ಕು ಮಂದಿ ಮರೀಚಿ ಮೊದಲಾದವರಿಗಿಂತ ಕಿಂಚಿತ್ ಅದಮ್ಮ ಅಂದರೆ ಪದಾರ್ಧವಾದ ಅರೆ ಕಾಲುಗುಣದೊಳಗೆ ಅರ್ಧ ಅಂದರೆ ನಾಲ್ಕನೆಯ ಒಂದಂಶವಾದ ವೀಸಗುಣ ಅಂತ ತಿಳಿಸ್ತಾರೆ ಪಾದ ಅಂದರೆ ಕಾಲು ಭಾಗ ಅದರ ಅರ್ಧ ಅಂದರೆ ನಾಲ್ಕನೇ ಒಂದು ಭಾಗ ಎಂಟು ಅರ್ಧ ಅಂದರೆ ಎಂಟನೇ ಒಂದು ಭಾಗ ಅಂತ ಅರ್ಥ ವೀಸಗುಣ ಅಂತಲೂ ಕರೀತಾರೆ ಪಾದ ಅರ್ಧ ಅಂತಲೂ ಕರೀತಾರೆ ಧನಾಧಿಪತಿಯಾಗಿರುವಂತಹ ಕುಬೇರ ವಾಯುಪುತ್ರ ಪರಮಾತ್ಮನ ದ್ವಾರಪಾ ದ್ವಾರಪಾಲಕ ಅಧಿಪತಿಯೂ ಇವರು ಮಿತ್ರಾದಿ ನಾಲ್ಕು ಮಂದಿಗಿಂತ ಕಿಂಚಿ ತಾರತಮ್ಯದಲ್ಲಿ ಕಡಿಮೆ ಆದ್ದರಿಂದ ಅಗ್ನಿಗಿಂತ ಮರೀಚಿ ಮೊದಲಾದ ಸಪ್ತರ್ಷಿಗಳು ವಿಧಿಪುತ್ರರು ವೈವಸ್ವತಮನು ವಿಶ್ವಾಮಿತ್ರ ಈ ಒಂಬತ್ತು ಮಂದಿ ಎರಡು ಗುಣಗಳಿಂದ ಕಡಿಮೆ ಮಿತ್ರನಾಮಕ ಸೂರ್ಯ ನಿರಋತಿ ಪ್ರವಾಹವಾಯುವಿನ ಪತ್ನಿ ಪ್ರಾವಹಿ ದೇವಗುರುಗಳಾದ ಬೃಹಸ್ಪತ್ಯಾಚಾರ್ಯರ ಪತ್ನಿ ತಾರಾದೇವಿ ಈ ನಾಲ್ಕು ಜನ ಮರೀಚಿ ಮೊದಲಾದವರಿಗಿಂತ ಪಾದಾರ್ಧ ಗುಣದಿಂದ ಅಧಮರು ಕುಬೇರ ಬಿಶ್ವಕ್ಸೇನಾ ಮತ್ತು ಗಣಪತಿ ಇವರು ಮಿತ್ರಾದಿಗಳಿಗಿಂತ ಕಿಂಚಿ ಅದಾಮ ಅಂತ ತಿಳಿಸ್ತಾರೆ